ಗಾಳಿ ನಡೆಬಂದದಲ್ಲಿ ನೀಲ ಘನಾಳಿ ವರ್ತಿಸುವಂತೆ ಬ್ರಹ್ಮ ತ್ರಿಶೂಲಧರ ಶಕ್ರ ಅರ್ಕ ಮೊದಲ ದಖಿಳ ದೇವಗಣ ಕಾಲ ಕರ್ಮ ಗುಣಾಭಿಮಾನಿ ಮಹಾಲಕ್ಷ್ಮಿ ಅನುಸರಿಸಿ ನಡೆಯುವುದು ಮೂಲ ಕಾರಣ ಮುಕ್ತಿದಾಯಕ ಹರಿ ಎನಿಸಿಕೊಂಬ ಗಾಳಿಯನ್ನು ಅನುಸರಿಸಿ ನೀಲ ಮೇಘಗಳ ಹಿಂಡು ಮೋಡಗಳ ಹಿಂಡು ಯಾವ ರೀತಿಯಾಗಿ ಸಂಚಾರವನ್ನು ಮಾಡುತ್ತೋ ಅದೇ ರೀತಿಯಾಗಿ ಬ್ರಹ್ಮದೇವರು ತ್ರಿಶೂಲಧರನಾಗಿರ್ತಕ್ಕಂಥ ರುದ್ರದೇವರು ಶಕ್ರ ಅಂದರೆ ಇಂದ್ರದೇವರು ಅರ್ಕ ಅಂದರೆ ಸೂರ್ಯ ಮೊದಲಾಗಿರ್ತಕ್ಕಂಥ ಸಕಲ ದೇವತಾ ಸಮೂಹವೂ ಕೂಡ ಕಾಲ ಕರ್ಮ ಮತ್ತು ಗುಣಗಳಿಗೆ ಮುಖ್ಯಾಭಿಮಾನಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಭಗವಂತನನ್ನು ಅನುಸರಿಸಿ ನಡೀತಾರೆ ಎಲ್ಲದಕ್ಕೂ ಮೂಲ ಕಾರಣ ಮುಕ್ತಿದಾಯಕ ಅನ್ನಿಸ್ಕೊಳ್ಳೋನು ಪರಮಾತ್ಮನೇ ಪರಮಾತ್ಮನನ್ನು ಅನುಸರಣೆ ಮಾಡಿ ರಮಾ ಬ್ರಹ್ಮಾದಿ ಸಮಸ್ತ ದೇವತಾ ವರ್ಗವು ಕೂಡ ವರ್ತನೆಯನ್ನು ಮಾಡುತ್ತೆ ಗಾಳಿಯ ಬೀಸುವಿಕೆಗೆ ಅನುಗುಣವಾಗಿ ಕಪ್ಪು ಮೋಡಗಳು ಚಲನೆಯನ್ನು ಮಾಡ್ತವೆ ಈ ದೃಷ್ಟಾಂತದ ಮೂಲಕ ಈ ವಿಚಾರವನ್ನು ನಮಗೆ ತಿಳಿಸ್ತಾರೆ ಇತರ ದೇವತೆಗಳ ಅಸ್ವಾತಂತ್ರ್ಯವನ್ನು ಅಪೂರ್ವ ರೀತಿಯಲ್ಲಿ ಇಲ್ಲಿ ವಿವರಿಸ್ತಾರೆ ಯಸ್ಮಾತ್ ಬ್ರಹ್ಮಶಿವೇಂದ್ರಾದಿ ದೇವತಾ ನಾಂ ಶಿವೋಪಿಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರೆಯೇ ಗುರವೇ ನಮಃ ಈ ವಾಕ್ಯದ ಅನುವಾದನೆ ಈ ಪದ್ಯ ಕಾಲ ಕರ್ಮ ಗುಣಗಳ ಅಭಿಮಾನಿ ಆಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿ ಈ ರೀತಿಯಾಗಿ ತಿಳಿಸಿ ಅವ್ಯಾವೂ ಕೂಡ ಸ್ವತಂತ್ರವಾದವಲ್ಲ ಬ್ರಹ್ಮ ರುದ್ರ ಮೊದಲಾದ ಪದಗಳ ಮೂಲಕ ಅವರಿಂದ ನಡೆಯುವಂತಹ ಸೃಷ್ಟಿ ಲಯ ಮೊದಲಾದ ಯಾವ ಕಾರ್ಯಗಳು ಕೇವಲ ಅವರಿಂದ ನಡೆಯೋದಲ್ಲ ಬ್ರಹ್ಮಣಿ ಬ್ರಹ್ಮ ರೂಪೋಸೋ ಶಿವರೂಪಿ ಶಿವೇ ಬ್ರಹ್ಮನಲ್ಲಿ ಬ್ರಹ್ಮನಾಗಿ ಬ್ರಹ್ಮ ಅಂತ ಕರೆಸ್ಕೊಂಡು ತದ್ರೂಪ ತದಾಕಾರ ತತ್ವ ಶಬ್ದಾಚ್ಯನಾಗಿ ಸೃಷ್ಟಿ ಕಾರ್ಯವನ್ನು ಪರಮಾತ್ಮ ತಾನೇ ಮಾಡಿ ಬ್ರಹ್ಮನಿಗೆ ಕೀರ್ತಿಯನ್ನು ಕೊಡ್ತಾನೆ ಅದೇ ರೀತಿ ಗಗನ ಕೇಶನೊಳಗಿದ್ದು ಸಂಹರಿಸುವನು ಲೋಕಗಳ ರುದ್ರಾಂತರ್ಗತನಾಗಿ ತಾನೇ ರುದ್ರ ಅಂತ ಕರೆಸ್ಕೊಂಡು ಪ್ರಳಯ ಕಾರ್ಯವನ್ನು ಮಾಡಿ ಲಯಕರ್ತೃತ್ವ ಅನ್ನೋ ಕೀರ್ತಿಯನ್ನು ರುದ್ರದೇವರಿಗೆ ಕೊಡ್ತಾನೆ ಭಗವಂತ ನೀಲಘನಾಳಿ ಅಂದರೆ ನೀಲಘನ ಅಂದರೆ ಕಪ್ಪು ಮೋಡ ಆಳಿ ಅಂದರೆ ಸಮೂಹ ಮೋಡದ ಸಮೂಹ ಸಾಲು ಸಾಲು ನೀಲಘನಾಳಿ ಅಂತ ಕಪ್ಪು ಮೋಡಗಳ ಸಾಲು ಸಾಲು ಅಂತ ಮೂಲ ಕಾರಣ ಅಂದರೆ ಪರಮಾತ್ಮನೇ ಎಲ್ಲದಕ್ಕೂ ಮೂಲ ಕಾರಣ ಅಂತ ತಿಳಿಸ್ತಾರೆ ಬ್ರಹ್ಮಾದಿದೇವತೆಗಳು ಕಾಲಕ್ಕೆ ಕರ್ಮಕ್ಕೆ ಅದೃಷ್ಟಕ್ಕೆ ಗುಣಕ್ಕೆ ತ್ರಿಗುಣಗಳಿಗೆ ಅನುಸಾರವಾಗಿ ಮನುಷ್ಯರಿಗೆ ಮಳೆ ಬೆಳೆ ಉಂಟು ಮಾಡಿ ಅನ್ನವನ್ನು ಕೊಡ್ತಾರೆ ಮಳೆಗಾಳಿ ಎಲ್ಲಿಗೆ ಹೇಗೆ ಬೀಸತ್ತೋ ಆ ಪ್ರದೇಶದಲ್ಲೇ ಸಾಧಾರಣವಾಗಿ ಅಥವಾ ಧಾರಾಳವಾಗಿ ಮಳೆ ಮೋಡ ಮಳೆಯನ್ನು ಸುರಿಸುತ್ತೆ ಅದೇ ರೀತಿಯಾಗಿ ಕಾಲ ಅದೃಷ್ಟ ಸತ್ವಾದಿಗುಣತ್ರಯಗಳಿಗೆ ಅನುಗುಣವಾಗಿಯೇ ದೇವತೆಗಳು ಅತಿವೃಷ್ಟಿ ಅನಾವೃಷ್ಟಿ ಕಾಲವೃಷ್ಟಿ ಅಕಾಲವೃಷ್ಟಿ ಮುಂತಾದವನ್ನ ಮನುಷ್ಯರಿಗೆ ಕೊಡ್ತಾರೆ ಈ ಕಾಲ ಅದೃಷ್ಟ ಮತ್ತು ತ್ರಿಗುಣಗಳು ಸತ್ವ ರಜಾತಮೋ ಇವುಗಳಿಗೆ ಅಭಿಮಾನಿಯಾಗಿರೋಳು ಸರ್ವಶಕ್ತಳಾಗಿರ್ತಕ್ಕಂಥ ನಿತ್ಯ ಮಹಾಲಕ್ಷ್ಮಿ ಅವಳಿಗೂ ಪ್ರೇರಕನಾದವನು ಭಗವಂತ ಅವನೇ ಎಲ್ಲದಕ್ಕೂ ಕೂಡ ಮೂಲ ಕಾರಣ ಆದ್ದರಿಂದ ನೈವೇದ್ಯವನ್ನು ಮೊದಲು ಭಗವಂತನಿಗೆ ಸಮರ್ಪಣೆ ಮಾಡಿ ಅವನ ಪ್ರಸಾದವನ್ನು ಲಕ್ಷ್ಮಿ ಬ್ರಹ್ಮಾದಿಗಳಿಗೆ ಅರ್ಪಣೆ ಮಾಡಿ ನಂತರ ಮಾನವರು ತಮಗೆ ಯೋಗ್ಯವಾಗಿರ್ತಕ್ಕಂಥ ಆ ನೈವೇದ್ಯ ಶೇಷವನ್ನು ತಾವು ಮುಂಜನೆ ಮಾಡಿ ಎಲ್ಲ ಪಾಪದಿಂದ ವಿದಿರುಮುಕ್ತರಾಗಬೇಕು ಅಂತ ತಾತ್ಪರ್ಯ ಮುಂದೆ ಪಾಪ ಪುಣ್ಯಕರ್ಮಗಳನ್ನು ಭಗವಂತನೇ ಅವರವರ ಯೋಗ್ಯತೆಯಂತೆ ಮಾಡಿ ಮಾಡಿಸಿ ಫಲಗಳನ್ನು ಅವರಿಗೆ ಉಣಿಸ್ತಾನೆ ಅಂತ ತಿಳಿಸ್ತಾರೆ ಮೋಡ ಕೈ ಬೀಸಣಿಕೆಯಿಂದಲೇ ಯತ್ನವು ಕೂಡುವುದೇ ಕಲ್ಪಾಂತಕ ಆದರೂ ಜೋಡು ಕರ್ಮವ ಅವ ಜೀವರಳು ತಾ ಮಾಡಿ ಮಾಡಿಸಿ ಫಲಗಳು ಉಣಿಸುವ ಪ್ರೌಢರಾದವರು ಇವನ ಭಜಿಸಿ ಭವಾಬ್ದಿ ದಾಟುವರು ಕೈ ಬೀಸಣಿಕೆಯಿಂದ ಬೀಸಿ ಮೋಡವನ್ನು ಓಡಿಸ್ತೀನಿ ಅಂತ ಪ್ರಯತ್ನ ಮಾಡಿದರೆ ಅದು ಸಾಧ್ಯ ಆಗುತ್ತಾ ಕಲ್ಪದ ಕೊನೇ ತನಕ ನಿರಂತರವಾಗಿ ಪ್ರಯತ್ನ ಮಾಡಿದರೂ ಕೂಡ ಅದು ಸರ್ವತಾ ಸಾಧ್ಯ ಇಲ್ಲ ಯಾವತ್ತೂ ಅದು ಕೈಗೂಡೋದೇ ಇಲ್ಲ ಹಾಗೆ ಮನುಷ್ಯರು ಕೂಡ ತಮ್ಮ ಸ್ವಶಕ್ತಿಯಿಂದ ಪುಣ್ಯ ಪಾಪ ಕರ್ಮಗಳನ್ನು ಮಾಡಿ ತಾವೇ ನಾವೇ ಕರ್ಮ ಮಾಡ್ತೀವಿ ನಾವೇ ಫಲವನ್ನು ಉಣ್ತೀವಿ ಅಂತಾದರೆ ಅದು ಕೇವಲ ಭ್ರಮೆ ಅದು ಯಾವತ್ತೂ ಸಾಧ್ಯ ಇಲ್ಲ ಅದೇ ರೀತಿಯಾಗಿ ಅನ್ಯ ದೇವತೆಗಳು ಕೂಡ ಸ್ವಶಕ್ತಿಯಿಂದ ತಾವೇ ಸ್ವತಂತ್ರತೆಯನ್ನು ಮನುಷ್ಯರಿಗೆ ಉಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಫಲವನ್ನು ಆದ್ದರಿಂದ ಲಕ್ಷ್ಮೀಪತಿಯಾದ ಪರಮಾತ್ಮನೇ ಜೋಡು ಕರ್ಮ ಅಂದರೆ ಪುಣ್ಯ ಪಾಪ ಕರ್ಮ ದ್ವಂದ್ವ ಕರ್ಮಗಳನ್ನು ಆಯಾ ಜೀವರೊಳಗಿದ್ದು ತಾನೇ ಬಿಂಬನಾಗಿ ಆ ಪ್ರತಿಬಿಂಬನಿಂದ ಆ ಪ್ರತಿಬಿಂಬರ ಯೋಗ್ಯತೆಗೆ ಅನುಗುಣವಾಗಿ ಪ್ರಾಚೀನ ಕ್ರಮಕ್ಕೆ ಅನುಗುಣವಾಗಿ ಮಾಡಿ ಮಾಡಿ ಫಲಗಳನ್ನು ಉಣಿಸ್ತಾನೆ ಪ್ರೌಢರಾದವರು ಅಂದರೆ ನಹಂ ಕರ್ತ ಹರಿಕರ್ತ ಅಂತ ಉಪಾಸನೆ ಮಾಡುವಂತಹ ಅವನೇ ಸರ್ವೋತ್ತಮ ತೇನವಿನ ತೃಣಮಿ ತೃಣಮಪಿ ಶ್ರವಣಂ ಕೀರ್ತನಂ ವಿಷ್ಣು ಹೋಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಕ್ಯಂ, ಆತ್ಮ ನಿವೇದನ ಹಾಗೆ ಭಗವಂತನನ್ನು ಭಜಿಸಿ ಸಂಸಾರ ಸಾಗರವನ್ನು ದಾಟ್ತಾರೆ ಭೋಜನ ಅನ್ನೋ ಯಜ್ಞದಿಂದಲೇ ಭಗವಂತನ ಆರಾಧನೆ ಮಾಡಿ ಜ್ಞಾನವನ್ನು ಸಂಪಾದನೆ ಮಾಡಿ ಜ್ಞಾನಿಗಳು ಸಂಸಾರ ಸಮುದ್ರವನ್ನು ದಾಟ್ತಾರೆ ಅಂತ ತಿಳಿಸ್ತಾರೆ ಆದ್ದರಿಂದ ಅನ್ಯ ದೇವತೆಗಳನ್ನು ಭಜಿಸಿ ನಾವು ಭಗವಂತನನ್ನು ಹೊಂದುತ್ತೀವಿ ಮೋಕ್ಷವನ್ನು ಪಡಿತೀವಿ ಅನ್ನೋದು ಹೇಗಾಗತ್ತೆ ಅಂದರೆ ಮೋಡವನ್ನು ಕೈ ಬೀಸಣಿಕೆಯಿಂದ ಓಡಿಸಲಿಕ್ಕೆ ನಾನಾ ರೀತಿಯಾಗಿ ನಿತ್ಯ ನಿರಂತರವಾಗಿ ಕಲ್ಪದ ಅಂತ್ಯದವರೆಗೂ ಪ್ರಯತ್ನ ಮಾಡಿದರೆ ಹೇಗೆ ವ್ಯರ್ಥವೋ ಆ ರೀತಿಯಾಗಿ ವ್ಯರ್ಥ ಅಂತ ದೃಷ್ಟಾಂತದಲ್ಲಿ ಸ್ಪಷ್ಟಪಡಿಸ್ತಾರೆ ಗಾಳಿ ಬೀಸಿದಂತೆ ಮೋಡ ಚಲಿಸತ್ತೆ ಅಂತ ಹೇಳಿ ಮೋಡವನ್ನು ಕೈ ಬೀಸಣಿಕೆಯಿಂದ ಓಡಿಸೋದು ಅಸಾಧ್ಯ ಅನ್ನೋ ದೃಷ್ಟಾಂತವನ್ನು ಕೊಟ್ಟು ಕೇವಲ ಇತರರ ಪ್ರಯತ್ನದಿಂದ ಎಂದೂ ಪುಣ್ಯ ಪಾಪ ಕರ್ಮಗಳನ್ನಾಗಲಿ ಅವುಗಳ ಫಲಸಿದ್ಧಿಯಾಗಲಿ ಯಾವತ್ತೂ ಆಗೋದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ ಇತರರ ಪ್ರಯತ್ನಕ್ಕೆ ಕೈ ಬೀಸಣಿಕೆಯಿಂದ ಮೋಡ ಓಡಿಸುವ ವ್ಯರ್ಥ ಪ್ರಯತ್ನದಂತೆ ನೋಡುವವರ ಕಣ್ಣಿಗೆ ಹಾಸ್ಯಾಸ್ಪದ ಪ್ರಯತ್ನವೂ ಕೂಡ ಆಗತ್ತೆ ಅದರಿಂದಾಗಿ ಅಹಂಕಾರ ಪಡುವಂತಹ ಜೀವಿಗಳನ್ನು ಕಂಡು ಜ್ಞಾನಿಗಳು ತಮ್ಮ ಅಸ್ವಾತಂತ್ರ್ಯವನ್ನು ತಿಳಿದಿರತಕ್ಕಂಥ ಜ್ಞಾನಿಗಳೇ ಇಲ್ಲಿ ಪ್ರೌಢರು ಅವರು ಇಂತಹ ಸ್ವಾತಂತ್ರ್ಯ ಭ್ರಮೆಗೆ ಎಂದೂ ಒಳಗಾಗೋದಿಲ್ಲ ಪರಮಾತ್ಮನೇ ಸರ್ವೋತ್ತಮ ಅವನೇ ಸರ್ವ ಪ್ರೇರಕ ಸರ್ವನಿಯಾಮಕ ಸರ್ವತ್ರ ವ್ಯಾಪ್ತ ಸರ್ವಜ್ಞ ಇತ್ಯಾದಿ ಎಲ್ಲ ಚಿಂತನೆಯನ್ನ ಮಾಡಿ ಉಪಾಸನೆಯನ್ನ ಮಾಡಿ ಸಂಸಾರ ಸಾಗರದಿಂದ ಪಾರಾಗ್ತಾರೆ ಜೋಡು ಕರ್ಮ ಅಥವಾ ಜೋಡಿ ಕರ್ಮ ಅಂದರೆ ದ್ವಂದ್ವ ಕರ್ಮ ಪಾಪಕರ್ಮ ಪುಣ್ಯಕರ್ಮ ಅಂತ ಈ ರೀತಿಯಾಗಿ ಆದ್ದರಿಂದ ಅನ್ಯ ದೇವತೆಗಳನ್ನು ಸರ್ವೋತ್ತಮತ್ವೇನ ಉಪಾಸನೆಯನ್ನು ಮಾಡಿದರೆ ಮೋಕ್ಷವನ್ನು ಹೊಂದೋದು ವ್ಯರ್ಥ ಪ್ರಯತ್ನ ಹೇಗೆ ಅಂದರೆ ದುಷ್ಟಾಂತ ಮೋಡವನ್ನು ಕೈ ಬೀಸಣಿಕೆಯಿಂದ ಓಡಿಸ್ತೀನಿ ಆ ಮೋಡ ಅಲ್ಲಿಂದ ಓಡಿಸಿ ಇಲ್ಲಿಗೆ ಬಂದಮೇಲೆ ಇಲ್ಲಿ ಮಳೆ ಸುರಿಸುತ್ತೆ ನಮಗೆ ಮಳೆಯಿಂದ ಬೆಳೆ ಆಗುತ್ತೆ ಅಂತ ತಿಳಿದ್ರೆ ಎಷ್ಟು ಹಾಸ್ಯಾಸ್ಪದವಾದ ವ್ಯರ್ಥ ಪ್ರಯತ್ನವೋ ಆ ರೀತಿಯಲ್ಲಿ ಅಂತ ತಿಳಿಸ್ತಾರೆ ಯಾರು ನಿತ್ಯ ನಿರಂತರವಾಗಿ ನಹಂ ಕರ್ತ ಹರಿ ಕರ್ತ ಭಗವಂತನೇ ಅನಂತ ರೂಪಗಳಿಂದ ನನ್ನಲ್ಲಿ ಬಿಂಬನಾಗಿ ನಿಂತು ನಮ್ಮ ನಮ್ಮ ಸ್ವರೂಪ ಯೋಗ್ಯತಾನುಸಾರ ಕರ್ಮಗಳನ್ನು ಮಾಡಿ ಮಾಡಿಸ್ತಾನೆ ಬಿಂಬ ಮಾಡಿದರೆ ಪ್ರತಿಬಿಂಬದಲ್ಲಿ ಕಾರ್ಯ ಅನ್ನೋದು ಮೂಡೋದು ಸಾಧ್ಯ ಅಂತ ಯಾರು ಚಿಂತನೆಯನ್ನು ಮಾಡ್ತಾರೋ ಅಂತಹ ಜ್ಞಾನಿಗಳು ಸಂಸಾರ ಬಂದ ಬಿಡುಗಡೆ ಹೊಂದುತ್ತಾರೆ ಇಲ್ಲಿ ಅನ್ಯದೇವತೆಗಳನ್ನು ಸರ್ವೋತ್ತಮತ್ವೇನ ಉಪಾಸನೆ ಮಾಡೋದನ್ನು ನಿಷೇಧ ಮಾಡಿದ್ದಾರೆ ಹೊರತು ಅನ್ಯದೇವತೆಗಳನ್ನು ಉಪಾಸನೆಯೇ ಮಾಡಬಾರ್ದು ಅಂತ ಸರ್ವತಃ ಹೇಳಿಲ್ಲ ಪರಿವಾರತೆಯ ಗ್ರಾಹ್ಯ ಅಪಿಹೇಯ ಪ್ರಧಾನತಃ ಅಂತ ಪರಮಾತ್ಮನನ್ನು ಸರ್ವೋತ್ತಮ ಇತರರನ್ನು ಪರಮಾತ್ಮನ ಪರಿವಾರ ದೇವತೆಗಳು ಅಂತ ತಾರತಮ್ಯವನ್ನು ಎಲ್ಲ ತಿಳ್ಕೊಂಡು ಉಪಾಸನೆ ಮಾಡಿದರೆ ಮಾತ್ರ ಸಂಸಾರ ಸಾಗರದಿಂದ ಬಂಧನದಿಂದ ಬಿಡುಗಡೆ ಹೊರತೆ ಅನ್ಯ ಮಾರ್ಗ ಇಲ್ಲ ಅಂತ ವಿಚಾರ